ಉಳಿದ ತಾರತಮ್ಯವನ್ನು ಇಪ್ಪತ್ತಾರನೇ ಪದ್ಯದಲ್ಲಿ ತಿಳಿಸ್ತಾರೆ ಶತಸುಪುಣ್ಯ ಶ್ಲೋಕ ಏನಿಸುವ ಕ್ಷಿತಿಪರಿಗೆ ನಮಿಸುವೆನು ಭಾಗೀರಥಿ ವಿರಾಟ್ ಪರ್ಜನ್ಯ ರೋಹಿಣಿ ಶ್ಯಾಮಲಾ ಸೌಮ್ಯ ಹುತಬಹನ ಮಹಿಳಾ ಬುಧೋ ಉಷ ಕ್ಷಿತಿ ಶನೈಶ್ಚರ ಪುಷ್ಕರರಿಗೆ ಆನಿ ಆನತಿಸಿ ಭಿನ್ನಯಿಸುವನು ಭಕ್ತಿ ಜ್ಞಾನ ಕೊಡಲೆಂದು ಶತ ಸುಪುಣ್ಯ ಶ್ಲೋಕ ಏನಿಸುವ ಅಂದರೆ ಧರ್ಮವಂತರಾದ ಕೀರ್ತಿವಂತರಾದ ಪ್ರಿಯವ್ರತಾದಿ ನೂರು ಮಂದಿ ಚಕ್ರವರ್ತಿಗಳಿಗೆ ಸ್ತೋತ್ರ ಮಾಡಿ ಹೇಳ್ತಾರೆ ಆಮೇಲೆ ಭಾಗಿರತಿ ಪರಮಾತ್ಮನ ಪಾದೋದ್ಭವಿಯಾಗಿರ್ತಕ್ಕಂಥ ಗಂಗೆಯನ್ನ ಭಾಗಿರತ ಮಹಾರಾಜ ತನ್ನ ಪೂರ್ವಿಕರ ಸದ್ಗತಿ ಪ್ರಾಪ್ತಿಗಾಗಿ ಭೂಲೋಕಕ್ಕೆ ಕರೆತಂದ ಕಾರಣದಿಂದ ಭಾಗೀರಥಿ ಅಂತ ಒಳಗೆ ಹೆಸರು ಬಂತು ಆಮೇಲೆ ವಿರಾಟ್ ದೇವಿ ಬ್ರಹ್ಮಾಂಡಕ್ಕೆ ಅಭಿಮಾನಿಯಾಗಿರುವಂಥ ವಿರಾಟ್ ದೇವಿ ಕಾಮಪುತ್ರ ಅನಿರುದ್ಧನ ಹೆಂಡತಿ ಪರ್ಜನ್ಯ ನಾಮಕ ಸೂರ್ಯ ಈತನಿಂದಲೇ ಪರ್ಜನ್ಯ ದೇವತೆಗಳು ಅಂದರೆ ಮೇಘಾಭಿಮಾನಿ ದೇವತೆಗಳು ಮಳೆಯನ್ನ ಸುರಿಸ್ತಾರೆ ರೋಹಿಣಿ ಚಂದ್ರಪತ್ನಿ ದಕ್ಷ ಪುತ್ರಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಚಂದ್ರನ ಪ್ರೀತಿಯ ಪತ್ನಿ ಶ್ಯಾಮಲ ಯಮಪತ್ನಿ ಸಂ ಸೂರ್ಯಪತ್ನಿ ವೈಭಸ್ವತ ಮತ್ತು ಯಮ ಅಂತ ಇವರ ಪುತ್ರರು ಯಮೋನ ಈಕೆಯ ಪುತ್ರಿ ಸಮ್ಯಾದೇವಿ ಸೂರ್ಯನ ತೇಜಸ್ಸನ್ನು ತಡಿಲಿಕ್ಕಾಗದೆ ತನ್ನಂತೆಯೇ ಇದ್ದ ಒಬ್ಬ ಸ್ತ್ರೀಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸೂರ್ಯನ ಹತ್ರ ಕಳಿಸಿ ತಾನು ತನ್ನ ತವರು ಮನೆಗೆ ಹೋಗ್ತಾಳೆ ಅವಳೇ ಛಾಯಾದೇವಿ ಅವಳಲ್ಲಿ ಸೂರ್ಯ ಸಾವರ್ಣಿ ಮನೋ ಮತ್ತೆ ಶನಿಯನ್ನ ಪುತ್ರರಾಗಿ ಪಡೆದ ಹುತವಹನ ಮಹಿಳಾ ಅಂದರೆ ಅಗ್ನಿ ಪತ್ನಿ ಯಜ್ಞಗಳಲ್ಲಿ ಹವಿಸ್ಸನ್ನ ದೇವತೆಗಳಿಗೆ ತಲುಪಿಸುವಂತಹ ಯಜ್ಞಶೇಷವನ್ನು ಭುಂಜನ ಮಾಡುವಂತಹ ಅಗ್ನಿಗೆ ಹುತವಾಹ ಅಂತ ಹೆಸರು ಅಗ್ನಿಯ ಪತ್ನಿ ಸ್ವಹಾದೇವಿ ಸ್ವಹಾದೇವಿಯೇ ಹುತವಾಹನ ಮಹಿಳಾ ಅಂತ ಕರೆಸ್ಕೊಳ್ಳೋದು ಹೀಗೆಯೂ ಕೂಡ ದಕ್ಷ ಪ್ರಜಾಪತಿಯ ಪುತ್ರಿ ಬುಧ ಚಂದ್ರನ ಪುತ್ರನೇ ಬುಧ ನವಗ್ರಹಗಳಲ್ಲಿ ಒಬ್ಬ ಚಂದ್ರನಿಂದ ಬೃಹಸ್ಪತಿಯ ಪತ್ನಿ ತಾರಾದೇವಿಯಲ್ಲಿ ಜನಿಸಿದವನು ಜಲಾಭಿಮಾನಿ ಉಷಾ ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ ನಾಸಿಕ ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ಕ್ಷಿತಿ ಭೂದೇವಿಗೆ ಕ್ಷಿತಿ ಅಂತ ಹೆಸರು ಭೂತತ್ವಕ್ಕೆ ಅಭಿಮಾನಿ ಶನೈಶ್ಚರ ಸೂರ್ಯಪುತ್ರನಾದ ಶನಿ ನವಗ್ರಹಗಳಲ್ಲಿ ಒಬ್ಬ ಇವನು ಛಾಯಾಪುತ್ರ ಭೂತತ್ವಕ್ಕೆ ಅಭಿಮಾನಿ ಪುಷ್ಕರ ಕರ್ಮಾಭಿಮಾನಿ ದೇವತೆ ಹಿಂದೆ ಹೇಳಿರುವಂತಹ ಗಂಗಾದೇವಿ ಅಥವಾ ಭಾಗೀರಥಿ ವಿರಾಟ್ ದೇವಿ ಪರ್ಜನ್ಯ ರೋಹಿಣಿ ಶ್ಯಾಮಲಾದೇವಿ ದೇವಿ ಈ ಆರು ಮಂದಿ ಕೂಡ ಇಪ್ಪತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಸ್ವಹಾದೇವಿ ಅವಳಿಗೆ ಹುತವಾಹನ್ನ ಮಹಿಳೆ ಅಂತ ಬುಧ ಇವರೆಲ್ಲರ ತಾರತಮ್ಯ ವಿಚಾರವನ್ನು ಇಲ್ಲಿ ತಿಳಿಸಿ ಮುಂದಿನ ಪದ್ಯದಲ್ಲಿ ಅವಶಿಷ್ಟ ಅಂದರೆ ಉಳಿದಿರುವಂತಹ ತಾರತಮ್ಯ ವಿಚಾರವನ್ನೆಲ್ಲಿ ತಿಳಿಸ್ತಾರೆ ನೂರಧಿಕವಾಗಿಪ್ಪ ಮತ್ತು ಹದಿನಾರು ಸಾವಿರ ನಂದಗೋಪ ಕುಮಾರನ ಅರ್ಧಾಂಗಿಯರ ಅಗಸ್ತ್ಯ ಮುನೀಶ್ವರರು ಊರ್ವಶಿ ಮೊದಲಾದ ಅಪ್ಸರನಾರಿಯರು ಶತ ತುಂಬೂರರು ಕಂಸಾರಿ ಗುಣಗಳ ಕೀರ್ತನೆಯ ಮಾಡಿಸಲಿ ಎನ್ನಿದ್ದ ನೂರಧಿಕವಾಗಿಪ್ಪ ಅಂದರೆ ನೂರು ಹೆಚ್ಚಾಗಿರುವಂತಹ ಮತ್ತೆ ಹದಿನಾರು ಸಾವಿರ ಅಂದರೆ ಹದಿನಾರು ಸಾವಿರದ ನೂರು ನಂದಗೋಪ ಕುಮಾರನ ನಂದ ನಂದಗೋಪನ ಸಾಕಪುತ್ರನಾಗಿರುವಂತಹ ಶ್ರೀಕೃಷ್ಣನ ಅರ್ಧಾಂಗಿಯರು ಅಂದರೆ ಪತ್ನಿಯರು ಆಮೇಲೆ ಊರ್ವಶಿ ಮೊದಲಾಗಿರ್ತಕ್ಕಂಥ ಅಪ್ಸರ ಸ್ತ್ರೀಯರು ಹೀಗೆ ಹದಿನಾರು ಸಾವಿರದ ನೂರು ಜನದ್ದು ವಿಚಾರವನ್ನು ಕೃಷ್ಣ ಪತ್ನಿಯರ ವಿಚಾರವನ್ನೆಲ್ಲಿ ತಿಳಿಸಿ ಆಮೇಲೆ ಇವರ ನಂತರ ಅಗಸ್ತ್ಯ ಮೊದಲಾಗಿರ್ತಕ್ಕಂಥ ಮುನಿಶ್ರೇಷ್ಠರು ಊರ್ವಶಿ ಮೊದಲಾಗಿರುವಂಥ ಅಪ್ಸರಸ್ತ್ರೀಯರ ಗಣ ನೂರು ಮಂದಿ ತುಂಬೂರರು ಮೊದಲಾಗಿರ್ತಕ್ಕಂಥ ದೇವಗಾಂಧರ್ವರು ಇವರೆಲ್ಲರೂ ಕೂಡ ನನ್ನಲ್ಲಿ ನಿಂತು ಕಂಸಾರಿಯಾಗಿರುವಂತಹ ಶ್ರೀಕೃಷ್ಣನ ಗುಣಗಾನವನ್ನ ಮಾಡಿಸ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಅಗಸ್ತ್ಯ ಋಷಿಗಳು ಕುಂಭ ಸಂಭವ ಅಂತ ಅವರಿಗೆ ಹೆಸರು ಅಗಪ್ಲಸ್ತ್ಯ ಅಂದರೆ ಬೆಟ್ಟದ ಬೆಳವಣಿಗೆಯನ್ನು ಅಡಗಿಸಿದವರು ಅಂತ ಒಂದು ಸಲ ಮಿತ್ರಾವರುಣ ಅನ್ನೋ ಋಷಿಗಳು ಊರ್ವಶೀಯ ರೂಪ ಲಾವಣ್ಯಗಳನ್ನು ಕಂಡು ಮೋಹಪರವಶರಾಗ್ತಾರೆ ಆಗ ವೀರ್ಯ ಸ್ಖಲನ ಆಗತ್ತೆ ಆ ವೀರ್ಯವನ್ನು ಊರ್ವಶಿ ಒಂದು ಕುಂಭದಲ್ಲಿ ಸಂಗ್ರಹ ಮಾಡಿ ಇಡ್ತಾಳೆ ಆ ವೀರ್ಯದಿಂದ ಅಗಸ್ತ್ಯರು ಮತ್ತು ವಸಿಷ್ಠರು ಹುಟ್ಟುತ್ತಾರೆ ಈ ಕಾರಣದಿಂದ ಇಬ್ಬರಿಗೂ ಕೂಡ ಮೈತ್ರಾವರಣಿ ಇಂಥ ಕುಂಭ ಸಂಭವ ಅಂತ ಹೆಸರು ಬಂತು ವಿದರ್ಭ ರಾಜಕುಮಾರಿಯಾದ ಲೋಪಾಮುದ್ರೆ ಅಗಸ್ತ್ಯರ ಪತ್ನಿ ಸಮುದ್ರವನ್ನೇ ಏಕ ಆಪೋಷಣ ತೊಗೊಂಡಂತಹ ಮಹಾತ್ಮರು ಅಂದರೆ ಅಗಸ್ತ್ಯರು ಅಂತ ಪ್ರಸಿದ್ಧಿ ಇನ್ನು ಊರ್ವಶಿ ನರನಾರಾಯಣರು ಭದ್ರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಕೆಲವು ಅಪ್ಸರಾ ಸ್ತ್ರೀಯರು ಅವರ ತಪೋಬಂಗ ಮಾಡಲಿಕ್ಕೆ ಅಂತ ಬರ್ತಾರೆ ಆಗ ನಾರಾಯಣ ತನ್ನ ತೊಡೆಯಿಂದ ಲೋಕ ಸೌಂದರ್ಯವನ್ನು ಹೊಂದಿರುವಂತಹ ಊರ್ವಶಿಯನ್ನು ಸೃಷ್ಟಿ ಮಾಡ್ತಾರೆ ಊರು ಅಂದರೆ ತೊಡೆ ತೊಡೆಯಿಂದ ಹುಟ್ಟಿದವಳಾದ್ರಿಂದ ಊರ್ವಶಿ ಅಂತ ಹೆಸರು ಅವಳ ಸೌಂದರ್ಯ ಅತಿಶಯವನ್ನು ಕಂಡು ಆ ಅಪ್ಸರಾ ಸ್ತ್ರೀಯರೆಲ್ಲ ನಾಚಿಕೆಯಿಂದ ವಾಪಸ್ ಹೋಗ್ತಾರೆ ತುಂಬರು ಕಶ್ಯಪುಮನೆಯಿಂದ ಅರೀಶ್ಟಿಯನ್ನು ಪತ್ನಿಯಲ್ಲಿ ಹುಟ್ಟಿರುವಂತಹ ದೇವಗಂಧರ್ವರು ಸ್ವರ್ಗಲೋಕದ ದೇವಲೋಕದ ಅತ್ಯುತ್ತಮ ಗಾಯಕರು ಕುದುರೆ ಮುಖವನ್ನು ಹೊಂದಿದ್ದಾರೆ ಕುಬೇರನ ಶಾಪದಿಂದ ವಿರಾಧ ಅನ್ನು ಕುರೂಪಿ ರಾಕ್ಷಸನಾಗಿ ಹುಟ್ಟಿ ರಾಮ ಲಕ್ಷ್ಮಣರಿಂದ ಹತರಾಗಿ ನಿಜರೂಪವನ್ನು ಹೊಂದಿದ್ರು ಮುಂದಿನ ಪದ್ಯದಲ್ಲಿ ಪಾವನರು ಶುಚಿ ಶುದ್ಧ ನಾಮಕ ದೇವತೆಗಳ ಜಾನ ಚಿರಪಿತರು ದೇವನರಗಂಧರ್ವರು ಅವನಿಪ ಮಾನುಷೋತ್ತಮರು ಈ ವಸುಮತಿಯುಳ್ಳ ವೈಷ್ಣವರ ಆವಳಿ ಉಳಿ ನಿತ್ಯದಿ ರೀತ್ಯಾದಿ ಸೇವಿಪುದು ಸಂತೋಷ ಸರ್ವ ಪ್ರಕಾರದಲ್ಲಿ ಪಾವನ ಶುಚಿ ಶುದ್ಧ ಅನ್ನೋ ಹೆಸರುಗಳಿಂದ ಪ್ರಖ್ಯಾತರಾಗಿರುವಂಥ ಅಜಾನಜ ದೇವತೆಗಳು ಇವರೇ ಪಾವನ ಅಂದರೆ ಪವಮಾನ ಅಗ್ನಿಪುತ್ರರು ಶುದ್ಧ ಶುಚಿ ಅಂದರೆ ಪವಿತ್ರ ಸ್ವಭಾವವನ್ನು ಹೊಂದಿರುವಂಥವರು ಉಳಿದ ಅಗ್ನಿಪುತ್ರರು ಹದಿನಾರು ಶ್ರೀಕೃಷ್ಣನ ಪತ್ನಿತ್ವವನ್ನು ತಪಸ್ಸಿನಿಂದ ಹೊಂದಿದವರು ಆಮೇಲೆ ಚಿರಪಿತೃ ದೇವತಾ ಗಣ ತುಂಬೂರೇ ಮೊದಲಾಗಿರ್ತಕ್ಕಂಥ ನೂರು ಮಂದಿ ದೇವಗಂಧರ್ವರು ದೇವಸಭೆಯಲ್ಲಿ ಗಾಯನವನ್ನು ಮಾಡುವಂಥವರು ಅಜಾನಜ ದೇವತೆಗಳ ಪತ್ನಿಯರು ಮತ್ತು ಮನುಷ್ಯ ಗಂಧರ್ವರು ನರಗಂಧರ್ವರು ಅಂದರು ಒಂದೇ ಮನುಷ್ಯ ಗಂಧರ್ವರು ಅಂದರು ಒಂದೇ ಪೂರ್ವಶಿ ಮೊದಲಾಗಿರ್ತಕ್ಕಂಥ ಅಪ್ಸರಾಸ್ತ್ರೀಯರು ವಸಿಷ್ಠಾದಿಗಳನ್ನು ಬಿಟ್ಟು ಮಿಕ್ಕ ಋಷಿ ವರ್ಗ ಮತ್ತು ಚಕ್ರವರ್ತಿಗಳು ಅವನಿಪ ಅವನಿ ಅಂದರೆ ಪೂಮಿ ಪ ಅಂದರೆ ಪಾಲನೆ ಮಾಡುವಂಥ ಚಕ್ರವರ್ತಿಗಳು ಆಮೇಲೆ ಮನುಷ್ಯೋತ್ತಮರ ವರ್ಗ ಈ ಭೂಮಿಯ ಮೇಲೆ ವಿದ್ಯಮಾನವಾಗಿರುವಂತಹ ಮಧ್ವ ಮತವನ್ನ ಆಶ್ರಯಿಸಿರುವಂತಹ ವೈಷ್ಣವರ ಸಮೂಹದಲ್ಲಿ ಸೇರಿದವರು ಮನುಷ್ಯೋತ್ತಮರು ಈ ರೀತಿಯಲ್ಲಿ ತಾರತಮ್ಯ ಜ್ಞಾನವನ್ನ ಅನುಸಂಧಾನ ಪೂರ್ವಕವಾಗಿ ತಿಳುಕೊಂಡು ಪ್ರತಿನಿತ್ಯದಲ್ಲೂ ಆ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಮಹಾತ್ಮರನ್ನ ನಾನಾ ವಿಧದಿಂದ ಸೇವೆ ಮಾಡಬೇಕು ಅಂತ ದಾಸರು ನಮಗೆ ನಿತ್ಯದಲ್ಲಿ ಸೇವೆ ಸಂತೋಷ ನಿಮ್ಮ ಅಂತ ತಿಳಿಸ್ತಾರೆ